ರತಿ ಸಕಲ ಸುಸ್ವಾದು ರಸಗಳ ಪತಿಯೆನಿಸುವಳು ಅಲ್ಲಿ ವಿಶ್ವನು ಹುತವಹನ ಚುಲ್ಲಿಗಳೊಳಗೆ ಭರ್ಗವನ ಚಿಂತಿ ಹುದು ಕ್ಷಿತಿಜ ಗೋಮಯ ಅಜಾದಿಯೊಳು ಸಂಸ್ಥಿತ ವಸಂತನ ಋಷಭದೇವನ ತುತಿಸುತ್ತಿರು ಸಂತತ ಸದಾ ಸದ್ಭಕ್ತಿ ಪೂರ್ವ ರತಿ ಸಕಲ ರುಚಿಕರವಾಗಿರ್ತಕ್ಕಂಥ ರಸದ್ರವ್ಯಗಳ ಅಭಿಮಾನಿ ಅಲ್ಲಿ ವಿಶ್ವನಾಮಕ ಭಗವಂತ ನಿಯಾಮಕನಾಗಿ ಇರ್ತಾನೆ ಒಲೆಗಳಲ್ಲಿ ಅಗ್ನಿ ಅಗ್ನಿ ಅಂತರ್ಗತ ಪರಶುರಾಮರೂಪಿ ಪರಮಾತ್ಮ ನಿಯಾಮಕನಾಗಿ ಇರ್ತಾನೆ ಕಟ್ಟಿಗೆ ಗೋಮಯದಿಂದಾಗಿರ್ತಕ್ಕಂಥ ಬೆರಣಿಗಳಲ್ಲಿ ವಸಂತ ಅಭಿಮಾನಿ ದೇವತೆ ಆ ವಸಂತನಿಗೆ ನಿಯಾಮಕ ಭಗವದ್ ರೂಪ ಪರಮಾತ್ಮ ಈ ರೀತಿಯಾಗಿ ಸದಾ ಸಂತತ ಸದ್ಭಕ್ತಿಪೂರ್ವಕರಿ ತೂತಿಸುತ್ತೀರು ಚಿಂತನೆಯನ್ನು ಮಾಡು ಕ್ಷಿತಿ ಜ ಕ್ಷಿತಿ ಅಂದರೆ ಭೂಮಿ ವೃಕ್ಷಗಳ ಕಟ್ಟಿಗೆ ಗೋಮಯ ಗೋಮಯದಿಂದ ಆಗುವಂತಹ ಬೆರಣಿಗಳಲ್ಲಿ ವಸಂತ ದೇವತೆ ಸರ್ವಸ್ವಾದು ರಸಾದೀಶ ರತಿರ್ ವಿಶ್ವಸ್ತು ತತ್ರಗ ಚುಲ್ಲಿ ಪತಿ ಸ್ವಯಂ ವನ್ಹಿರ್ ಭಾರ್ಗವಸ್ತತ್ರ ದೇವತ ಕರೀಶ ಕಾಷ್ಟಮಾನೀಚ ವಸಂತ ಋಷಭ ಪ್ರಭು ಅಂತ ತಿಳಿಸ್ತಾರೆ ಮುಂದಿನ ಪದ್ಯದಲ್ಲಿ ಪಾಚಕರಲ್ಲಿ ಮಂಡಲ ಮಾಡ್ತೀವಿ ನೈವೇದ್ಯ ಆ ಮಂಡಲದಲ್ಲಿ ಮೇಲೆ ಹೊದಿಸುವಂತಹ ಬಟ್ಟೆಯಲ್ಲಿ ಯಾರ್ಯಾರ ಅಭಿಮಾನಿ ದೇವತೆಗಳು ಅಂತ ತಿಳಿಸ್ತಾರೆ ಪಾಕಕರ್ತೃಗಳು ಚತುರ್ದಶ ಲೋಕ ಮಾತೆ ಮಹಾಲಕ್ಷ್ಮಿ ಗತಶೋಕ ವಿಶ್ವಂಬರನ ತಿಳಿಯುವುದು ಎಲ್ಲ ಕಾಲದಲ್ಲಿ ಚೌಕ ಶುದ್ಧ ಸುಮಂಡಲದಲ್ಲಿ ಭೂಸೂಕರಪ್ಪಯ್ಯ ಉಪರಿ ಚೈಲಪ ಏಕದಂತ ಸನತ್ ಕುಮಾರನ ಧೇನಿ ಪುದುುವುದರು ಪಾಚಕರಲ್ಲಿ ಹದಿನಾಲ್ಕು ಲೋಕಗಳಿಗೆ ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅಭಿಮಾನಿ ದೇವತ ಅವಳಲ್ಲಿ ಗತಶೋಕ ಅಂದರೆ ಶೋಕರಹಿತನಾಗಿರ್ತಕ್ಕಂಥ ವಿಶ್ವಂಬರನ ರೂಪಿ ಪರಮಾತ್ಮನನ್ನು ಎಲ್ಲ ಕಾಲದಲ್ಲಿ ಚಿಂತನೆ ಮಾಡಬೇಕು ಚೌಕಾಕಾರ ಶುದ್ಧ ಮಂಡಲದಲ್ಲಿ ವರಾಹ ಪತ್ನಿಯಾಗಿರ್ತಕ್ಕಂಥ ಭೂದೇವಿ ಅಭಿಮಾನಿ ಸೂಕರ ವರಾಹ ನಾಮಕನೇ ನಿಯಾಮಕ ಉಪರಿಚಲ ಅಂದರೆ ನೈವೇದ್ಯಕ್ಕೆ ಮೇಲೆ ಹೊದಿಸುವಂತಹ ವಸ್ತ್ರದಲ್ಲಿ ಅಭಿಮಾನಿ ಏಕದಂತ ಅಂದರೆ ಗಣಪತಿ ಅವನಲ್ಲಿ ಸನತ್ಕುಮಾರ ಮುನೆಯಲ್ಲಿ ಅವಿಷ್ಟನಾಗಿರ್ತಕ್ಕಂಥ ಸನತ್ ಕುಮಾರ ನಾಮಕ ಭಗವಂತನನ್ನು ಧ್ಯಾನ ಮಾಡಬೇಕು ಸನಕ ಸನಂದನ ಸನತ್ ಕುಮಾರ ಸನತ್ಸುಜಾತ ಅಂತ ಬ್ರಹ್ಮದೇವರ ಮಾನಸ ಪುತ್ರರಲ್ಲಿ ಒಬ್ಬನಾಗಿರ್ತಕ್ಕಂಥ ಸನತ್ಕುಮಾರನಲ್ಲಿ ಭಗವಂತನ ಸನತ್ಕುಮಾರ ಅನ್ನೋ ರೂಪದ ಆವೇಶ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಸನತ್ಕುಮಾರ ನಾಮತು ಬ್ರಹ್ಮಚರ್ಯ ವಪುರ್ಹರಿಹಿ ಸನತ್ಕುಮಾರಂ ಅಪರಂ ಬ್ರಹ್ಮಪುತ್ರಂ ವಿವೇಷಯ ಪಾಕಕರ್ತೃ ನೈವೇದ್ಯಮಂಡಲ ಮೇಲು ಹೊದಿಕೆ ಬಟ್ಟೆಗಳಲ್ಲಿ ಶ್ರೀದೇವಿ ಪಾಕಕರ್ತೃಸ್ಥ ತತ್ರ ವಿಶ್ವಂಭರ ಪ್ರಭು ನೈವೇದ್ಯಮಂಡಲಸ್ಥ ಭೂರ್ವರಾಹಸ್ತತ್ರ ದೇವತ ತದ್ ಊರ್ಧ್ವ ಭಾಗಪೋ ವಿಗ್ನಸ್ ತತ್ವೇಯಃ ಕುಮಾರಕಃ ಸನತ್ ಕುಮಾರ ಅನ್ನೋದು ಕಾಮಾವತಾರ ಪ್ರಜ್ಞುಮ್ನ ಬಳಗೆ ಪ್ರವಿಷ್ಟವಾಗಿರ್ತಕ್ಕಂಥ ಭಗವದ್ರೂಪ ರೂಪ ನೈವೇದ್ಯ ಕಾಲದಲ್ಲಿ ಕಾಣಿಸ್ತಾ ಇದ್ದಂಗೆ ಹಿಡಿತಾರಲ್ಲ ಅಲ್ಲಿ ಅಭಿಮಾನಿ ದೇವತೆಗಳು ಇತ್ಯಾದಿಯನ್ನು ತಿಳಿಸ್ತಾರೆ ಶ್ರೀನಿವಾಸನ ಭೋಗ್ಯ ವಸ್ತುವ ಕಾಣಗೊಡ ತಂದದಲ್ಲಿ ವಿಶ್ವಕ್ಸೇನ ಪರಿಕಾರೂಪನಾಗಿ ಹ ಪುರುಷಾಖ್ಯ ತಾನೆ ಪೂಜಕ ಪೂಜ್ಯ ನಿಜಾನುಗರ ಸಂತೇಪ ಗುರು ಪೌಮಾನವಂದಿತ ಸರ್ವಕಾಲಗಳಲ್ಲಿ ಸರ್ವೇಶ ಶ್ರೀನಿವಾಸನಿಗೆ ಅಥವಾ ಪರಮಾತ್ಮನಿಗೆ ನಿವೇದನೆ ಮಾಡಲಿಕ್ಕೆ ಇರುವಂತಹ ಭೋಗ್ಯ ವಸ್ತುಗಳನ್ನು ಇತರರು ನೋಡದೇ ಇದ್ದಂತೆ ಹಾಕುವ ಸುತ್ತಲಿನ ತೆರವೊಳಗೆ ಅಭಿಮಾನಿ ದೇವತೆಯಾಗಿ ವಿಶ್ವಕ್ಸೇನ ರೂಪಿ ಪರಮಾತ್ಮ ಭಗವದ್ ರೂಪ ಅಲ್ಲಿ ವಿಶ್ವಕ್ಸೇನ ಅಂತರ್ಯಾಮಿಯಾಗಿ ಪುರುಷ ರೂಪದ ಭಗವಂತನೇ ನಿಯಾಮಕನಾಗಿ ಇರ್ತಾನೆ ಹೀಗೆ ಸರ್ವೇಶನು ಗುರು ಪವಮಾನನಿಂದ ಸ್ತುತ್ಯನೋ ವಂದಿತನೋ ಆಗಿರ್ತಕ್ಕಂಥ ಪರಮಾತ್ಮ ತಾನೇ ಪೂಜ್ಯಕ ಪೂಜ್ಯ ಅಂತ ಕರೆಸ್ಕೊಂಡು ತನ್ನ ಭಕ್ತರನ್ನು ಸರ್ವಕಾಲದಲ್ಲೂ ರಕ್ಷಣೆಯನ್ನು ಮಾಡ್ತಾನೆ ಹೀಗೆ ದ್ರವ್ಯಗಳಲ್ಲೂ ಅವುಗಳಲ್ಲಿ ಹರಿಪೂಜೆಗೆಂದು ಅಭಿಮಾನಿ ದೇವತೆಗಳಾಗಿ ನೆಲೆಸಿರುವಂತಹ ರಮಾಬ್ರಹ್ಮಾದಿ ದೇವತೆಗಳಲ್ಲೂ ಪರಮಾತ್ಮ ತಾನೇ ನೆಲೆಸಿರ್ತಾನೆ ಪೂಜ್ಯವಾಗಿರ್ತಕ್ಕಂಥ ಪ್ರತೀಕಾದಿಗಳಲ್ಲೂ ತಾನೇ ನೆಲೆಸಿರ್ತಾನೆ ಆದ್ದರಿಂದ ತನಗೆ ತಾನೇ ಪೂಜ್ಯ ಪೂಜಕ ಅಂತ ತಿಳಿಸ್ತಾರೆ ಇಲ್ಲಿ ಪೂಜ್ಯ ಪೂಜಕ ಈ ರೀತಿಯಾಗಿ ಸ್ವತಂತ್ರನಾಗಿ ಇರ್ತಾನೆ ಅಂತ ಅರ್ಥ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಪದಾರ್ಥ ಬದಲಾದವುಗಳಿಗೆ ಬಗೆ ಬಗೆಯ ದೇವತೆಗಳ ಅಭಿಮಾನಿಗಳಾಗಿದ್ದರೂ ಕೂಡ ಅದು ಅವರ ಸಾಧನೆಗೆ ಹೊರತು ಭಗವಂತ ಮಾತ್ರ ಅವರ ನೆರವು ಅಪೇಕ್ಷೆ ಮಾಡದೇ ಇದ್ದವನೆಂದು ಸ್ವತಂತ್ರತ್ವೇನೆ ಇರ್ತಾನೆ ಪರಮಾತ್ಮ ವಿಶ್ವ ವಿಶ್ವಕ್ಷೇನ ಸ್ವಾಭರಣೆ ಪುರುಷಸ್ತತ್ವ ದೇವತ ಅಂತ ತಿಳಿಸ್ತಾರೆ ಹೀಗೆ ನಾನಾ ವಿವಕ್ಷಗಳಿಂದ ಅಲ್ಲಲ್ಲಿ ಅಭಿಮಾನಿ ದೇವತೆಗಳು ಅಂತರ್ಯಾಮಿ ಭಗವದ್ ರೂಪದ ವಿಚಾರವನ್ನೆಲ್ಲ ಇದುವರೆಗೆ ತಿಳಿಸಿದರು ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಬರುವಂತಹ ಫಲ ಏನು ಅಂದರೆ ಫಲಶ್ರುತಿಯನ್ನು ಹೇಳುತ್ತಾರೆ ನೂತನ ಸಮೀಚೀನ ಸುರಸೋಪೇತ ಹೃದಯ ಪದಾರ್ಥದಳು ವಿಧಿ ಮಾತೆ ತತ್ತ ರಸಗಳೊಳು ನಿತ್ಯದಿ ಜಗನ್ನಾಥ ಬಿಟ್ಟಲನ್ನು ಕೂಡಿ ತಾ ನಿರ್ಭೀತಳಾಗಿ ಹಳೆಂದರಿತು ನೀ ಭಜಿಸಿ ಸುಖಿಸುತ್ತೀರು ನೂತನವಾಗಿರ್ತಕ್ಕಂಥ ನಿಷಿದ್ಧ ಅಲ್ಲದೇ ಉತ್ತಮ ರಸದಿಂದ ಕೂಡಿರುವಂತಹ ಮನಸ್ಸಿಗೆ ಹಿತಕಾರ ಆಗುವಂತಹ ಪದಾರ್ಥಗಳಲ್ಲಿ ಬ್ರಹ್ಮದೇವರ ತಾಯಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಆಯಾ ರಸಗಳಲ್ಲಿ ಆಯಾ ರಸರೂಪಳಾಗಿ ತಾನೇ ನೆಲೆಸಿದ್ದು ಜಗನ್ನಾಥ ವಿಠ್ಠಲನನ್ನು ನಿತ್ಯದಲ್ಲಿ ಪ್ರೀತಿಪಡಿಸ್ತಾ ತಾನು ಅವನ ಜೊತೆಯಲ್ಲಿ ನಿರ್ಭೀತಳಾಗಿ ಇರ್ತಾಳೆ ಅಂತ ನೀನು ಅದನ್ನು ಗುರುಗಳ ಮುಖದಿಂದ ತಿಳಿದು ಈ ರೀತಿಯಾಗಿ ಚಿಂತನೆ ಮಾಡು ನೀ ಭಜಿಸಿ ಈ ಸಂಧಿಯನ್ನು ನೈವೇದ್ಯ ಪ್ರಕರಣವನ್ನ ಉಪ ಸಂಹಾರ ಎಲ್ಲ ವಿಧವಾಗಿರ್ತಕ್ಕಂಥ ನೈವೇದ್ಯ ಪದಾರ್ಥಗಳಲ್ಲೂ ಮುಖ್ಯವಾಗಿ ನೆಲೆಸಿರೋದು ಸಾಕ್ಷಾತ್ ಮಹಾಲಕ್ಷ್ಮಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಸೇವೆಯನ್ನು ಮಾಡ್ತಕ್ಕಂಥವಳು ಅವಳೇ ಅಂತ ತಿಳಿಸ್ತಾರೆ ಇದು ನೈವೇದ್ಯ ಚಿಂತನೆಯ ಮಹಾಪ್ರಮೇಯ ವಿಧಿ ಮಾತೆ ಬ್ರಹ್ಮದೇವರ ತಾಯಿ ಮಾಯಾರೂಪದ ಮಹಾಲಕ್ಷ್ಮಿದೇವಿ ಇಲ್ಲಿ ನೂತನ ಅಂದರೆ ಬೇಯಿಸಿ ಒಂದು ಯಾಮ ತೀರದೇ ಇರತಕ್ಕಂಥ ಸಮೀಚೀನ ಅಂದರೆ ಎಂದೂ ನಿಷಿದ್ಧ ಅಲ್ಲದೇ ಇರತಕ್ಕಂಥ ಪದಾರ್ಥ ಸುರಸ ಅಂದರೆ ಒಣಗಿಲ್ಲದೆ ಇರೋದು ರಸವತ್ತಾಗಿರುವಂಥ ಪದಾರ್ಥ ಹೃದಯ ಅಂದರೆ ಮನಸ್ಸಿಗೆ ಹಿತವಾಗಿರುವಂತಹ ಪದಾರ್ಥ ಆದ್ದರಿಂದ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಸಾತ್ವಿಕ ಆಹಾರ ಅಷ್ಟೇ ಭಗವಂತನ ನಿವೇದನೆಗೆ ಅರ್ಹ ಅನ್ನು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಮೇಯವನ್ನು ಕೂಡ ನಮಗೆ ತಿಳಿಸ್ತಾರೆ ಭಗವದ್ಗೀತೆಯಲ್ಲಿ ಸಾತ್ವಿಕ ಆಹಾರದ ಲಕ್ಷಣವನ್ನು ಈ ರೀತಿಯಾಗಿ ತಿಳಿಸ್ತಾರೆ ಆಯುಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರ ಹೃದಯ ಆಹಾರಾ ಸಾತ್ವಿಕ ಪ್ರಿಯ ಇಲ್ಲಿ ಪ್ರೀತಿ ವಿವರ್ಧನಾ ಈ ಶ್ಲೋಕದಲ್ಲಿ ಪ್ರೀತಿ ವಿವರ್ಧನ ಅಂದರೆ ಪ್ರೀತಿ ಅಂದರೆ ತಿಂದ ನಂತರ ಏನು ಆನಂದ ಆಗತ್ತಲ್ಲ ಅದು ಹೃದಯ ಅಂದರೆ ದರ್ಶನಕ್ಕೆ ಹಿತವಾಗಿದ್ದು ಸ್ಥಿರ ಅಂದರೆ ತಿಂದ ಭೂಕಾಲದ ನಂತರ ನಿಧಾನವಾಗಿ ಜೀರ್ಣ ಆಗುವಂಥದ್ದು ತುಪ್ಪ ಮೊದಲ ಅದು ಸತ್ವ ಅಂದರೆ ಒಳ್ಳೆಯ ಶಕ್ತಿಯನ್ನು ಪುಷ್ಟಿಯನ್ನು ಕೊಡುವಂಥದ್ದು ರಹಸ್ಯ ಅಂದರೆ ತಿಂತಾ ಹೋದಂತೆ ಹಿತ ಅಂತ ಆಗುವಂಥದ್ದು ಸುಖ ಅಂದರೆ ಬಹುಕಾಲ ಹಿತ ಅಂತ ಅನ್ನುವಂಥದ್ದು ಪ್ರಿಯ ಅಂದರೆ ತಿನ್ನುವ ಕಾಲದಲ್ಲಿ ಹಿತವನ್ನ ನೀಡುವಂಥದ್ದು ಈ ರೀತಿಯಾಗಿ ಗೀತಾ ತಾತ್ಪರ್ಯಗಳಲ್ಲಿ ಆಚಾರ್ಯರು ವಿವರಣೆಯನ್ನು ಕೊಡ್ತಾರೆ ಮಹಾಲಕ್ಷ್ಮೀ ದೇವಿ ತುಳಸಿಯಲ್ಲೂ ನೆಲೆಸಿರ್ತಾಳೆ ಕಪಿಲರೂಪಿ ಪರಮಾತ್ಮ ಅದರ ದೇವತೆ ಭೋಜನ ಪಾತ್ರಗಳಿಗೆ ದುರ್ಗೆ ಅಭಿಮಾನಿ ದೇವತೆ ಸತ್ಯನಾಮಕ ಭಗವಂತ ಅವುಗಳಿಗೆ ನಿಯಾಮಕ ಪಾತ್ರ ಫಾಲಕಳು ವಾರುಣಿ ಅನಂತ ಅದರ ದೇವತೆ ವ್ಯಂಜನಗಳಿಗೆ ಸೌಪರ್ಣಿ ಅಭಿಮಾನಿ ದೇವತೆ ದತ್ತಾತ್ರೇಯ ನಿಯಾಮಕ ಭಗವದ್ ರೂಪ ಭೋಗಾಭಿಮಾನಿ ಮುಖ್ಯ ಪ್ರಾಣ ಆದರೆ ಯಜ್ಞರೂಪೆ ಭಗವಂತ ಅಧಿದೇವತೆ ಅಂತ ಪಂಚರಾತ್ರದಲ್ಲಿ ತಿಳಿಸ್ತಾರೆ ಆದ್ದರಿಂದ ನೈವೇದ್ಯ ಪದಾರ್ಥಗತ ಅಭಿಮಾನಿ ದೇವತೆಗಳ ಮತ್ತು ಭಗವದ್ರೂಪಗಳ ಚಿಂತನೆ ಸಾತ್ವಿಕ ಆಹಾರಕ್ಕೆ ಮಾತ್ರ ಅಂತ ತಿಳಿಸ್ತಾರೆ ಇತರ ನಿಷಿದ್ಧಾಹಾರಗಳಲ್ಲಿ ಈ ಚಿಂತನೆ ಅನ್ನೋದನ್ನು ಮಾಡಬಾರ್ದು ನೈವೇದ್ಯ ಪ್ರಕರಣದ ಈ ರೀತಿಯಾಗಿರ್ತಕ್ಕಂಥ ವಿವರಗಳಿಗೆ ಮುಖ್ಯವಾಗಿ ಪಂಚರಾತ್ರ ಆಧಾರವಾಗಿರುವಂತೆ ವಾದಿರಾಜರು ಮತ್ತೆ ವಿಜಯದಾಸರು ನೈವೇದ್ಯ ಪ್ರಕರಣ ಸುಳಾದಿಗಳು ಕೂಡ ಆಧಾರವಾಗಿದೆ ಅಂತ ತಿಳಿಸ್ತಾರೆ ಆದ್ದರಿಂದ ನೂತನ ಅಂದರೆ ಸಮೀಚೀನ ಅನಿಷಿದ್ಧವಾಗಿರ್ತಕ್ಕಂಥ ಸುರಸೋಪೇದ ಉತ್ತಮ ರಸಭರಿತವಾಗಿರ್ತಕ್ಕಂಥ ಹೃದಯ ಪದಾರ್ಥದಲ್ಲಿ ಬ್ರಹ್ಮದೇವರ ಜನನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ವಿಧಿ ಮಾತೆ ತತ್ತದ್ ರಸಗಳಲ್ಲಿ ಆಯಾ ರಸಗಳಲ್ಲಿ ರಸಶಬ್ದಚ್ಯಳಾಗಿ ತಾನೇ ನೆಲೆಸಿದ್ದು ಜಗನ್ನಾಥ ವಿಠಲನನ್ನು ನಿತ್ಯದಲ್ಲಿ ಸಂತೋಷಪಡಿಸ್ತಾ ತಾನು ಅವನ ಜೊತೆಯಲ್ಲಿ ನಿರ್ಭೀತಳಾಗಿ ಇರ್ತಾಳೆ ಅಂತ ನೀ ಭಜಿಸಿ ಸುಗಿಸುತ್ತೀರುವಂಥ ದಾಸರು ಮಾರ್ಗದರ್ಶನ ಮಾಡ್ತಾರೆ ನೈವೇದ್ಯ ಪದಾರ್ಥ ನೂತನವಾಗಿರಬೇಕು ಪಕ್ವ ಮಾಡಿ ಒಂದು ಯಾಮವು ಕೂಡ ಕಳೆದಿರಬಾರದು ಹಳಸಿರಬಾರದು ಪದಾರ್ಥ ಸಮೀಚನ ಅಂದರೆ ಅನಿಷಿದ್ಧವಾಗಿರಬೇಕು ಅತಿ ಖಾರ ಅತಿ ಹುಳಿ ಅತಿ ಉಪ್ಪು ಅತಿ ಬಿಸಿ ಅತಿ ತೀಕ್ಷ್ಣ ಅಥವಾ ಒಣಗೊಣಕಲಾಗಿರುವಂಥದ್ದು ಅಥವಾ ವಿಶೇಷವಾಗಿ ತಿಂದ ಮೇಲೆ ಒಳಗೆ ಉರಿ ಮಾಡುವಂಥ ಉಂಟು ಮಾಡುವಂಥದ್ದಾಗಿರಬಾರ್ದು ಅಥವಾ ನೋವು ದುಃಖ ರೋಗಗಳನ್ನು ತಂದು ಕೊಡುವಂಥ ಆಹಾರ ರಾಜಸ ಸ್ವಭಾವದವರೆಗೆ ಮಾತ್ರ ಪ್ರಿಯ ಆಗತ್ತೆ ಸಾತ್ವಿಕರಿಗೆ ಅದು ಎಂದು ಇಷ್ಟ ಆಗೋದಿಲ್ಲ ಇದು ನಿಷಿದ್ಧವಾಗಿರ್ತಕ್ಕಂಥ ಪದಾರ್ಥ ಪಾಕ ಮಾಡಿದ ನಂತರ ಒಂದು ಯಾಮ ಕಳೆದಿರೋದು ಮೊದಲಿನ ರುಚಿಯನ್ನು ಕಳ್ಕೊಂಡಿರುವಂಥದ್ದು ದುರ್ಗಂಧಯುಕ್ತವಾಗಿರುವಂಥದ್ದು ಹಳಸಿರೋದು ಅನ್ಯರು ಉಂಡು ಎಂಜಲಾಗಿರುವಂಥದ್ದು ಅಶುಚಿಯಾಗಿರುವಂಥದ್ದು ಇಂತ ಪದಾರ್ಥಗಳು ತಾಮಸ ಸ್ವಭಾವದವರಿಗೆ ಇಷ್ಟ ಆಗತ್ತೆ ಸಾತ್ವಿಕರಿಗೆ ಓಕರ್ಕೆ ಬರುತ್ತೆ ಇದೂ ಕೂಡ ನಿಷಿದ್ಧವಾದ ಪದಾರ್ಥ ಯಾವ ರೀತಿಯಿಂದಲೂ ನಿಷಿದ್ಧ ಆಗದೇ ಇರುವಂತಹ ಪದಾರ್ಥ ಅನಿಷಿದ್ಧ ಅಂತ ಕರೆಸ್ಕೊಳತ್ತೆ ಅದನ್ನೇ ಸಮೀಚೀನ ಅಂತ ಈ ರೀತಿಯಾಗಿ ಹೇಳೋರು ಮಧುರ ಆಮ್ಲ ಲವಣ ತಿಕ್ತ ಕಟು ಕಷಾಯ ಅಂತ ಆರು ರಸಗಳು ಆ ಆರು ರಸಗಳು ಹೃದಯವಾಗಿ ಮೇಳೈಸಿರುವಂತಹ ಪದಾರ್ಥಗಳು ಇಷ್ಟ ಆಗತ್ತೆ ದೇವತೆಗಳಿಗೆ ಇನ್ನೂ ಬೇರೆ ರಸಗಳು ಅವರವರಿಗೆ ಯೋಗ್ಯವಾದ ಪದಾರ್ಥಗಳಲ್ಲಿ ಇರುತ್ತೆ ಜೊತೆಗೆ ಆ ದೇವತೆಗಳ ಸ್ವರೂಪಭೂತವಾದ ಅನಂತ ರಸಗಳು ಕೂಡ ಇರುತ್ತೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಅವನ ಸ್ವರೂಪಭೂತವಾದ ಬೇರೆ ಅನಂತಾನಂತ ರಸ ಗಂಧ ರೂಪ ಸ್ಪರ್ಶ ಶಬ್ದ ಇವು ಕೂಡ ನಾವು ದೇವರ ಮುಂದೆ ನೀಡುವಂತಹ ನೈವೇದ್ಯ ಪದಾರ್ಥಗಳಲ್ಲಿ ಇರ್ತಾವೆ ಅಭಿಮಾನಿ ದೇವತೆಗಳು ಅವುಗಳನ್ನು ಅರ್ಪಣೆ ಮಾಡಿದಾಗ ಪರಮಾತ್ಮ ತುಂಬ ಹಸಿದವನಂತೆ ಬಯಾರಿದವನಂತೆ ಬಿಸಿಲ ಬೇಗಿಗೆ ಬೆಂದವನಂತೆ ಎಲ್ಲ ನೈವೇದ್ಯ ಪದಾರ್ಥಗಳನ್ನು ನಮ್ಮಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕಣ್ಣು ಮೂಗು ಮೊದಲಾಗಿರ್ತಕ್ಕಂಥ ಪಂಚ ಇಂದ್ರಿಯಗಳಿಂದ ಅಷ್ಟೇ ಅಲ್ಲದೆ ಅವನದೇ ಸ್ವರೂಪಭೂತವಾದ ಅನಂತಾನಂತ ಇಂದ್ರಿಯಗಳಿಂದಲೂ ಕೂಡ ಲೀಲೆಯಿಂದ ಭೋಗ ಮಾಡ್ತಾನೆ ಪುರುಷಾರ್ಥನು ಜಲವ ಕೊಂಬಂತೆ ಅಂತ ಅಷ್ಟು ಶೀಘ್ರದಲ್ಲಿ ಅಷ್ಟು ಆಸ್ತೆಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಮತ್ತು ರಮಾಬ್ರಹ್ಮಾದಿಗಳ ಸ್ವರೂಪಭೂತವಾಗಿರ್ತಕ್ಕಂಥ ಅನಂತ ಅನಂತ ರಸಗಂಧಾದಿಗಳನ್ನು ಭೋಗ ಮಾಡ್ತಾನೆ ರಸಾದಿಗಳನ್ನು ಮಾತ್ರ ಅಲ್ಲದೆ ಅವರ ಸ್ವರೂಪಗಳನ್ನು ಸ್ವರೂಪದಲ್ಲಿರುವಂಥ ಸಕಲ ಸದ್ಗುಣಗಳನ್ನು ಕೂಡ ಪರಮಾತ್ಮ ಭೋಗ ಮಾಡಿ ಪ್ರಸನ್ನನಾಗಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಅನುಗ್ರಹ ಮಾಡ್ತಾನೆ ತಾನು ಉಂಡು ಉಚ್ಚಿಷ್ಟ ಆಗಿರುವಂತಹ ಎಲ್ಲ ರಸಾದಿ ಗುಣಗಳನ್ನು ಅವರ ಜ್ಞಾನ ಬಲಾದಿ ಸದ್ಗುಣಗಳನ್ನು ಅವರ ಸ್ವರೂಪವನ್ನು ಅವರಿಗೆ ಪ್ರಸಾದ ರೂಪವಾಗಿ ಕೊಟ್ಟು ಉಣಿಸ್ತಾನೆ ಅವರನ್ನು ಬಂಧಿಸಿರುವಂಥ ತನ್ನ ಬಂಧಕಮಾಯಿಯನ್ನು ಅಂದರೆ ಅನಾದಿಯಿಂದ ಹಾಕಿರುವಂತಹ ಏನಂ ಬದ್ನಾಮಿ ಇವನನ್ನು ಸಂಸಾರದಲ್ಲಿ ಬದ್ನನನ್ನಾಗಿ ಇಡ್ತೀನಿ ಅಂತ ಎನ್ನುವ ಆ ಇಚ್ಛಾವರಣ ಏನಿದೆ ಅದನ್ನು ತೆಗೆದುಹಾಕ್ತಾನೆ ಭಗವಂತ ಸ್ವರೂಪಭೂತವಾಗಿದ್ದು ಅವ್ಯಕ್ತವಾಗಿರುವಂತಹ ಅವರ ಜ್ಞಾನ ಆನಂದಾದಿ ಗುಣಗಳನ್ನು ಅಭಿವ್ಯಕ್ತಿ ಮಾಡಿ ಅವರು ಮುಕ್ತಿಯಲ್ಲಿ ಆನಂದದಿಂದ ನಲಿಯುವಂತೆ ಪರಮಾನುಗ್ರಹವನ್ನು ಮಾಡ್ತಾನೆ ಈ ನೈವೇದ್ಯ ಸಮರ್ಪಣಾ ತತ್ವವನ್ನು ನಾವು ಅನುಸಂಧಾನ ಮಾಡ್ತಾ ನೈವೇದ್ಯವನ್ನು ಮಾಡಬೇಕು ಆಗ ಪರಮಾತ್ಮ ನಾವು ನೀಡುವಂತಹ ಒಂದು ದೊಳ ಶ್ರೀ ತುಳಸಿ ಬಿಂದು ಗಂಗೋದಕವನ್ನು ಕೂಡ ಆನಂದದಿಂದ ಸ್ವೀಕಾರ ಮಾಡಿ ಜ್ಞಾನ ಭಕ್ತಿಯಾದಿ ಸಕಲ ಸತ್ ಕೂಡ ನಮಗೆ ಅನುಗ್ರಹ ಮಾಡ್ತಾನೆ ಈ ನೈವೇದ್ಯದ ಸಮರ್ಪಣೆಯ ವಿಧಾನವನ್ನು ಮಹಾಲಕ್ಷ್ಮಿಯ ಉದಾಹರಣೆಯಿಂದ ನಮಗೆ ತಿಳಿಸ್ತಾರೆ ವಿಧಿ ಮಾತೆ ತತ್ತದ್ರಸಗಳಲ್ಲೂ ರಸರೂಪ ತಾನಾಗಿ ಪ್ರೀತಿಪಡಿಸುತ್ತ ಇಂತಹ ಲಕ್ಷ್ಮೀದೇವಿ ಜಗನ್ನಾಥ ಬಿಟಲನ ಕೂಡಿತ ನಿರ್ಭೀತಳಾಗಿ ಹೇಳು ಭಯ ಅಂದರೆ ಸಂಸಾರ ಭಯ ಬೇರೆ ಭಯ ಏನಿದ್ರೂ ಅದು ಭಯವೇ ಅಲ್ಲ ಅಂತ ಸಂಸಾರ ಭಯ ಮಹಾಲಕ್ಷ್ಮೀ ದೇವಿಗೆ ಯಾವತ್ತೂ ಇಲ್ಲ ಅವಳು ನಿತ್ಯ ಮುಕ್ತಳು ಜಗನ್ನಾಥ ಬಿಟ್ಟಲನೂ ನಿತ್ಯ ಮುಕ್ತ ನಿರ್ಭೀತ ಅನಾಥ ಕಾಲದಿಂದ ಲಕ್ಷ್ಮೀ ದೇವಿ ಜಗನ್ನಾಥ ಬಿಟ್ಟಲನ್ನು ಇದೇ ರೀತಿಯಾಗಿ ನೈವೇದ್ಯ ಬಡಿಸಿ ಉಣಿಸಿ ಪ್ರೀತಿಪಡಿಸ್ತಾ ಅವಳು ನಿತ್ಯ ಮುಕ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ಕೂಡಿ ನಿತ್ಯ ಮುಕ್ತಳಾಗಿ ನಿರ್ಭೀತಳಾಗೇ ಇದ್ದಾಳೆ ನೈವೇದ್ಯ ಸಮರ್ಪಣೆ ಹೀಗೆ ಮೋಕ್ಷನ ಉತ್ತಮವಾಗಿರ್ತಕ್ಕಂಥ ಫಲವನ್ನೇ ಕೊಡತ್ತೆ ಆದ್ದರಿಂದ ಈ ರೀತಿಯಾಗಿ ಅನುಸಂಧಾನವನ್ನು ಚಿಂತನೆಯನ್ನು ಮಾಡಿ ನೀ ಭಜಿಸಿ ಸುಖಿಸುತ್ತಿರುವಂಥ ಮಾರ್ಗದರ್ಶನ ಮಾಡ್ತಾರೆ ಏಕಾದಶ ಸ್ಕಂಧ ಭಾಗವತದಲ್ಲಿ ಉದ್ಧವ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ರೀತಿಯಾಗಿ ಹೇಳ್ತಾನೆ ತ್ವಯೋಪಭುಕ್ತ ಸರ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾ ತವ ಮಾಯಾಂ ಜಯೇಮಹಿ ಭಗವಂತನಿಗೆ ನೈವೇದ್ಯವನ್ನು ಕೊಟ್ಟು ಅವನ ಉಚ್ಚಿಷ್ಟವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದ್ರೆ ನಾವು ಈ ಸಂಸಾರ ಅನ್ನೋ ಬಂಧಕ ಮಾಯೆಯನ್ನು ದೂರ ಮಾಡಿಕೊಂಡು ಸುಖವಾಗಿ ಮೋಕ್ಷವನ್ನು ಹೊಂದಬೋದು ಅದೇ ರೀತಿಯಾಗಿ ನೀನು ತಿಳಿದು ಭಗವಂತನನ್ನು ಭಜಿಸಿ ಸುಖಿಯಾಗುವಂತ ನಮಗೆ ದಾಸರು ಇಲ್ಲಿ ಶಿಕ್ಷಣವನ್ನು ಮಾಡ್ತಾರೆ ಇಲ್ಲಿಗೆ ನೈವೇದ್ಯ ಪ್ರಕರಣ ಸಂಧಿ ಸಮಾಪ್ತಿಯಾಗಿದೆ ಸಂಪೂರ್ಣ ಶಿಕ್ಷಣ